ತಾಯಿ ಸತ್ತ ಬೆಲೆ ತವರಿಗೆ ಎಂದು ಹೋಗಬಾರದವ್ವ ನಾಯಿಗೆಂತ ಕಡೆಯಾಗಿ ಹೋಗಿತು ನನ್ನ ಬಾಳು ಕೇಳುವ ತಾಯಿ ಸತ್ತ ಬೆಲೆ ತವರಿಗೆ ಎಂದು ಹೋಗಬಾರದವ್ವ ನಾಯಿಗೆಂತ ಕಡೆಯಾಗಿ ಹೋಗಿತು ನನ್ನ ಬಾಳು ಕೇಳುವ ಬಗಲಾಗೊಂದು ಕೈಯಾಗವೊಂದು ಕೂತಿನ ಕೂಡಿಕೊಂಡೂ ಬಗಲಾಗವೊಂದು ಕೈಯಾಗವೊಂದು ಕೂತಿನ ಕೂಡಿಕೊಂಡು ಹರಿದಾರಿಯತ್ತ ಉಸಿರು ಬಂದಿದ್ದ ನಡಕೊಂಡು ಹರಿದಾರಿಯತ್ತ ಉಸಿರು ಬಂದಿದ್ದ ನಡಕೊಂಡು ಕೌರಿನ ಹೊತ್ತಿಲ ತುಳಿಯುವುದರಾಗ ಅಣ್ಣನ ಹೆಂಡತಿಯೂ ಕೌರಿನ ಹೊತ್ತಿಲ ತುಳಿಯುವುದರಾಗ ಅಣ್ಣನ ಹೆಂಡತಿಯೂ ಕಂಡರು ಕಾಣಿಸದ ಹಾಂಗ ಇಲ್ಲಿ ಕರೆ ಕಂದರು ಕಾಣಿಸದ ಹಾಂಗ ಇಲ್ಲಿ ಕರೆ ತಾಯಿ ಸತ್ತ ಬೆಲೆ ತವರಿಗೆ ಎಂದು ನಾಯಿ ಗೆಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳುವ ನೆತ್ತಿ ಮೇಲೆ ಬಿಸಿಲು ಬಂದಿತ್ತು ಮಕ್ಕಳ ಚಟಪಟ ನೀರಿಗಾಗಿ ನೆತ್ತಿ ಮೇಲೆ ಬಿಸಿಲು ಬಂದಿತ್ತು ಮಕ್ಕಳ ಚಟಪಟ ನೀರಿಗಾಗಿ ಕಣ್ಣೀರ ಹಾಕ ಹತ್ಯವ್ವ ಗುಡುಗುಡುಗಿ ಹುಟ್ಟಿ ಬೆಳೆದ ನನ್ನ ತೌರಲ್ಲಿಗ ನೀರಿಗೂ ಗತಿಯಿಲ್ಲ ಬಾಲನ್ನ ಮಗಳೇ ಯಾವಾಗ ಬಂದೆವ ಕರೆಯುವ ಗರುಳಿಲ್ಲ ಹುಟ್ಟಿ ಬೆಳೆದ ನನ್ನ ತೌರಲ್ಲಿಗ ನೀರಿಗೂ ಗತಿಯಿಲ್ಲ ನನ್ನ ಮಗಳೆ ಯಾವಾಗ ಬಂದೆವ ಕರೆಯುವ ಕರುಳಿಲ್ಲ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವಾ ನಾಯಿಗೆಂತ ಕಲೆಯಾಗಿಯೋಯಿತು ನನ್ನ ಬಾಳು ಕೇಳುವ ಕೆಲಸಾದ ಮೇಲೆ ಹೋಗಿದ್ದ ಅಣ್ಣ ಮನಿಗೆ ಬಂದಿದ್ದ ದಿಕ್ಕು ಇಲ್ಲದ ತಂಗೀನ ನೋಡಿ ಒಡದೆ ಅವ ಕರೆದ ಮೇಲೆ ಹೋಗಿದ್ದ ಅಣ್ಣ ಮನಿಗೆ ಬಂದಿದ್ದ ದಿಕ್ಕು ಇಲ್ಲದ ತಂಗೀನ ನೋಡಿ ಬಿಡದೆ ಅವ ಕರೆದ ಮನಸ್ಸಿನೊಳಗೆ ಕಾಲಿಡಬೇಕೆಂದರು ಹಸಿದ ಮಕ್ಕಳ ನೋಡಿ ಒಲ್ಲದ ಮನಸಲಿ ಒಳಗೆ ಹೋದೆನು ಅಣ್ಣನ ಜೊತೆಗೂಡಿ ಕೊಲ್ಲ ಗಮನದಲ್ಲಿ ಒಳಗೆ ಹೋದೆನು ಅಣ್ಣನ ಜೊತೆಗೂಡಿ ತಾಯಿ ಸತ್ತ ಬೆಲೆ ತವರಿಗೆ ಎಂದು ಹೋಗಬಾರದವ್ವಾ ನಾಯಿಗೆಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳೋ ನನ್ನ ಬಾಳು